ತಿರುವೆಂಗಡಂ ಮದಲಿಯಾರರು. ತಿರುವೆಂಗಡಂ ಮದಲಿಯಾರರು. ಆರ್ಮ್ ಮದಲಿಯಾರರ ತಮ್ಮಂದಿರು ಇವರು ಜಗತ್ತಿಗೆಲ್ಲ ಸ್ನೇಹಿತರು ಶತ್ರುವೇ ಇಲ್ಲದ ಮನುಷ್ಯರು ಆತ ನನಗೆ ತಿರುವೆಂಗಡಂ ಅವರಲ್ಲಿ ತುಂಬಾ ಬಳಕೆ ತಿರುವೆಂಗಡಂ ನರಸಿಂಹೂರ್ತಿ ಎಂಜಿ ವರದಾಚಾರ್ ಕೆ ಭೀಮರಾವ್ ನಾನು ನಾವೆಲ್ಲಾ ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದವರು ನಾನು ಒಂದು ಸಾರಿಯಾದರೂ ನಾವೆಲ್ಲಾ ಒಟ್ಟಿಗೆ ಸೇರದಿದ್ದ ದಿನವಿಲ್ಲ ಈ ನಮ್ಮ ಗುಂಪಿನಲ್ಲಿ ಬಹುಜನಕ್ಕೆ ಪ್ರಿಯರಾದವರು ತಿರುವೆಂಗಡಮ್ ಅವರ ಉದ್ಯೋಗ ಆಟಾರ ಕಚೇರಿಯಲ್ಲಿ ಅವರು ಹಾಸ್ಯರಸಿಕರಾಗಿಯೂ ಉಪಕಾರೀಲರಾಗಿಯೂ ಇದ್ದದ್ದರಿಂದ ಅವರು ಎಲ್ಲರಿಗೂ ಪ್ರಿಯರು ಹಾಗೆ ಅವರ ವ್ಯಾಪನೆ ಎಲ್ಲರ ಎಲ್ಲರದಕ್ಕಿಂತ ಹೆಚ್ಚು ಹೀಗೆ ವ್ಯಾಪನೆ ಹೆಚ್ಚಾದದ್ದರಿಂದ ಅವರು ಅನುಭವಿಸಬೇಕಾಗಿದ್ದ ಜನಪೀಡೆಯೂ ಹೆಚ್ಚು ನಾವೆಲ್ಲ ಬೆಳಿಗ್ಗೆ ಏಳು ಗಂಟೆಗೆ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 ಸೆಕ್ರೆಟೇರಿಯೇಟಿನ ಅಧಿಕಾರಿ ಬರುತ್ತಿದ್ದಾರೆ ಅವರನ್ನು ತಪ್ಪಿಸಿಕೊಳ್ಳಲು ನಾವು ಉತ್ತರದ ಕಡೆ ತಿರುಗುವುದು ಮೇಲೆ ಹೇಳಿದ್ದ ಅಧಿಕಾರಿ ತಾವು ದಾರಿ ಬದಲಾಯಿಸಿ ನಮ್ಮ ಎದುರಿಗೆ ಬಂದು ಏನಪ್ಪ ನಿಮ್ಮನ್ನೇ ಹುಡುಕಿಕೊಂಡು ಬಂದರೆ ತಪ್ಪಿಸಿಕೊಂಡು ಹೋಗುತ್ತೀರಾ ಎನ್ನುವರು ಹೀಗೆ ಜನರನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಸಲ ಕನ್ಸರ್ವೆನ್ಸಿ ಗಲ್ಲಿಗಳಿಗೆ ನುಗ್ಗುತ್ತಿದೆವು ಆದರೂ ಜನ ಅಲ್ಲೇ ಬಂದು ಅವರನ್ನು ಹಿಡಿಯುತ್ತಿದ್ದರು ಶನಿಕಾಟ ಹೀಗೆ ತಿರುವೆಂಗಡ್ರವರನ್ನು ಜನ ಹುಡುಕಿಕೊಂಡು ಬರುತ್ತಿದ್ದಕ್ಕೆ ಕಾರಣ ಆತನ ಮೃದು ಸ್ವಭಾವ ಮತ್ತು ಆತನಿಂದ ತಮ್ಮ ಮನಸ್ಸಿನಲ್ಲಿದ್ದ ಕೆಲಸ ನಡೆದೀತೆಂಬ ನಂಬಿಕೆ ಮಗನಿಗೆ ವರ್ಗವಾಗಬೇಕು ಅಳಿಯನಿಗೆ ಬಟ್ಟೆ ದೊರೆಯಬೇಕು ಮೊಮ್ಮಗನಿಗೆ ಕಾಲೇಜಿನಲ್ಲಿ ಸೀಟು ಸೋದರಳಿಯನಿಗೆ ಸ್ಕಾಲರ್ಶಿಪ್ ಬೇಕು ಇನ್ನೊಬ್ಬನಿಗೆ ಫ್ರೀಶಿಪ್ ಬೇಕು ಇಂಥ ಬೇಡಿಕೆಗಳು ಇಲ್ಲದಿದ್ದವರೇ ಇಲ್ಲ ಅದು ಕೈಗೂಡಬೇಕಾದರೆ ಎಲ್ಲಿಯೋ ಯಾರಿಗೋ ಶಿಫಾರಸು ಬೇಕು ಆ ಶಿಫಾರಸನ್ನು ಸಂಪಾದಿಸಲು ಸಂಪಾದಿಸಿಕೊಡಲು ತಿರುವೆಂಗಡಮ್ ಈ ಜನಪ್ರಿಯತೆ ರವರ ಪಾಲಿಗೆ ಶನಿಕಾಟವಾಗಿತ್ತು ಹಾಸ್ಯಶೀಲತೆ ತಿರುವೆಂಗಡಮ್ರವರದು ಹಾಸ್ಯ ಸ್ವಭಾವ ಆತ ಒಬ್ಬೊಬ್ಬರಿಗೂ ಒಂದೊಂದು ಅಡ್ಡ ಹೆಸರಿಡುತ್ತಿದ್ದ ವಿರೀಸ್ ಸ್ಟೌಟ್ ಪಿಕೆ ಎಂದರೆ ಪುರುಕಲುಕಡ್ಡಿ ಬಿಆರ್ ಎಂದರೆ ಬಗಳೆ ರಗಳೆ ಹೀಗೆ ಆದರೆ ಆ ಅಡ್ಡ ಹೆಸರು ಆಯಾ ಮನುಷ್ಯನ ಗುಣಕ್ಕೆ ಒಪ್ಪುವುದಾಗಿತ್ತು ಮನುಷ್ಯನನ್ನು ಮೊದಲನೇ ಸಲ ಕಂಡ ಒಂದೆರಡು ನಿಮಿಷದೊಳಗಾಗಿ ಹೆಸರು ತಯಾರಾಗುತ್ತಿತ್ತು ತಾವು ನಗುತ್ತಿರಲಿಲ್ಲ ಇತರರು ನಗುತ್ತಿದ್ದರೆ ಯಾಕೆಯ ನಗುತ್ತಿರಿ ಎನ್ನುವರು ದಸರಾ ಪ್ರಯಾಣ ಒಂದು ಸಾರಿ ಮೈಸೂರು ಪಟ್ಟಣದಲ್ಲಿ ದಸರಾ ಸಂದರ್ಭದಲ್ಲಿ ಜನಸಂದಟಿ ಬಹು ಹೆಚ್ಚಾಗಿತ್ತು ಅನೇಕ ಬಂದಿ ಪಿನ್ಷನ್ದಾರರು ಅರಮನೆಯ ಅತಿಥಿಗಳಾಗಿ ಬಂದಿದ್ದವರು ಆ ಸಂದಣಿಯಲ್ಲಿದ್ದರು ಅವರಿಗೆ ವಾಪಸ್ ಪ್ರಯಾಣ ಟಿಕೆಟ್ ಸಿಕ್ಕುವುದು ಬಹು ಕಷ್ಟವಾಗಿತ್ತು ರೈಲ್ವೆ ಸ್ಟೇಷನ್ನಿನಲ್ಲಿ ನೂಕುನುಗ್ಗಲು ಮೈಸೂರಿನಿಂದ ರಾತ್ರಿ ರೈಲು ಹೊರಡುವ ಹೊತ್ತಿಗೆ ಸರಿಯಾಗಿ ಒಬ್ಬ ರಿಟೈರ್ಡ್ ಡೆಪ್ಯೂಟಿ ಅಲ್ಲಿಗೆ ಬಂದರು ಅವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದವರು ತುಂಬ ಗಣ್ಯರಾದವರು ವಯಸ್ಸಾದವರು ಅವರು ತಿರುವೆಂಗಡಮ್ ಸಹಾಯ ಮಾಡಿಯಾರೆಂಬ ಭರವಸೆ ಇಟ್ಟುಕೊಂಡು ಬಂದಿದ್ದರು ಗಾಡಿ ಹೊರಡಲು ಎಂಟು ಹತ್ತು ನಿಮಿಷ ಮಾತ್ರ ಹೊತ್ತಿತ್ತು ಅವರು ಬಂದು ತಿರುವೆಂಗಡಮ್ ಮೊದಲಿಯಾರರೆ ನನ್ನನ್ನು ಎಲ್ಲಿಯಾದರೂ ಸೇರಿಸಿ ಬಿಡಿಪ್ಪ ನಾನು ರಿಸರ್ವ್ ಮಾಡಿಲ್ಲ ಟಿಕೆಟ್ ಕೊಂಡಿಲ್ ಕೊಂಡುಕೊಂಡಿಲ್ಲ ನೀವು ಇಲ್ಲಿರುತ್ತೀರಿ ಎಲ್ಲ ಸಹಾಯ ಮಾಡುತ್ತೀರಿ ಎಂಬ ಭರವಸೆಯಿಂದ ಬಂದಿದ್ದೇನೆ ಎಂದು ಅಂಗಲಾಜಿದ್ದರು ತಿರುವೆಂಗಡಮ್ ಅವರು ಪರವಾಗಿಲ್ಲ ರಾಯರೇ ಎಂದು ಹೇಳುತ್ತಾ ತಾವು ತಮ್ಮ ಸ್ವಂತಕ್ಕಾಗಿ ರಿಸರ್ವ್ ಮಾಡಿಸಿಟ್ಟಿದ್ದ ಕಂಪಾರ್ಟ್ಮೆಂಟ್ ನೊಳಕ್ಕೆ ರಾಯರನ್ನು ಕರೆದುಕೊಂಡು ಹೋಗಿ ಅದರಲ್ಲಿ ತಮಗಾಗಿ ಗೊತ್ತು ಮಾಡಿಕೊಂಡಿದ್ದ ಕೆಳ ಮೇಲೆ ರಾಯರು ತಮ್ಮ ಹಾಸಿಗೆ ಹಸಿಕೊಂಡು ಮಲಗಬಹುದುಂದು ಹೇಳಿದ್ದಲ್ಲದೆ ಮುಸುಕು ಹಾಕಿಕೊಂಡು ನಿದ್ದೆ ಮಾಡಿಬಿಡಿ ಆಗ ಯಾರೂ ನಿಮ್ಮನ್ನು ಎಬ್ಬಿಸುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟರು ಈಗ ಆ ರೈಲ್ವೆ ಕಂಪಾರ್ಟ್ಮೆಂಟಿನ ವ್ಯವಸ್ಥೆಯನ್ನು ನಾವು ಮನಸ್ಸಿಗೆ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 ಬಿಟ್ಟುಕೊಟ್ಟು ಮೂರನೆಯ ತರಗತಿಯ ಭಾಗದಲ್ಲಿ ತಮ್ಮ ಸ್ನೇಹಿತರೊಡನೆ ವಿನೋದವಾಗಿ ಮಾತನಾಡಿಕೊಂಡು ಕುಳಿತಿದ್ದರು ರಾಯರು ಕಣ್ಣು ಮುಚ್ಚಿದ ಎರಡು ಮೂರು ನಿಮಿಷಗಳೊಳಗಾಗಿ ತಿರುವೆಂಗಡಮ್ಮದಲಿಯಾರ ಇನ್ನೊಬ್ಬ ಸ್ನೇಹಿತರು ಅದೇ ಕಂಪಾರ್ಟ್ಮೆಂಟ್ಗೆ ಬಂದರು ಅವರನ್ನು ಅಯ್ಯಂಗಾರೆಂದು ಕರೆಯೋಣ ಈ ಆಸಾಮಿ ಆಳೋ ಕೈಯುದ್ದ ಎತ್ತರ ಅದಕ್ಕೆ ತಕ್ಕ ದಪ್ಪ ವಯಸ್ಸು ಮೂವತ್ತೈದರಿಂದ ನಲವತ್ತು ಅಯ್ಯಂಗಾರ್ಯರ ಅಡಾಡಿ ತಿರುವೆಂಗಡ ಮದಲಿಯಾರರ ಗಾಡಿಯಲ್ಲಿ ಕೆಳಗೆರಡು ಮೇಲೆರಡು ಒಟ್ಟು ನಾಲ್ಕು ಬರ್ತುಗಳು ಅದರಲ್ಲಿ ಕೆಳಗಿನ ಎರಡನ್ನು ತಿರುವೆಂಗಡಂ ಹೆಸರಿಗೂ ಅಯ್ಯಂಗಾರ್ಯರ ಹೆಸರಿಗೂ ರಿಸರ್ವ್ ಮಾಡಿತ್ತು ಮೇಲಿನ ಬರ್ತುಗಳನ್ನು ಸ್ನೇಹಿತರ ಹೆಸರಿನಲ್ಲಿ ರಿಸರ್ವ್ ಮಾಡಿಸಿದ್ದರು ಆದರೆ ಆ ಇಬ್ಬರು ರೈಲು ಹೊರಡು ಬಂದಿರಲಿಲ್ಲ ತಿರುವೆಂಗಡಂ ಅವರು ತಮ್ಮ ಬರ್ತನ್ನು ರಾಯರಿಗೆ ಕೊಟ್ಟಿದ್ದರಿಂದ ತಾವು ಮೇಲಿನ ಬರ್ತನ್ನು ಉಪಯೋಗಿಸಿಕೊಳ್ಳಬೇಕೆಂದಿದ್ದರು ನಮ್ಮ ಅಯ್ಯಂಗಾರ್ಯರು ಕೊಂಚ ಅಡಾವುಡಿ ಸ್ವಭಾವದವರು ರವಸ ಕೂಗಾಟ ಹೆಚ್ಚು ಮನಸ್ಸು ತುಂಬಾ ಒಳ್ಳೆಯದು ಸ್ನೇಹ ತತ್ಪರರು ಕರುಣಾಳುಗಳು ಮತ್ತು ಮರ್ಯಾದವಂತರು ಇದರ ಜೊತೆಗೆ ಕೊಂಚ ಹುಡುಗಾಟಿಕೆಯಲ್ಲಿ ಹೆಸರಾದವರು ಅವರು ಕಂಪಾರ್ಟ್ಮೆಂಟಿನೊಳಗೆ ಬಂದು ತಮ್ಮ ಬರ್ತಿನ ಮೇಲೆ ಕುಳಿತು ಕೋಟು ಶರಾಯಿಗಳನ್ನು ಬಿಚ್ಚಿದರು ಅವರು ಕ್ರಿಕೆಟ್ ಆಟದಲ್ಲಿ ನಿಸೀಮರು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 ತಾವು ಮಲಗಿ ಕೈಗಳನ್ನು ಎರಡು ಕಡೆಗಳಿಂದ ತೂರಿಸಿ ತಬ್ಬಿಕೊಂಡು ತಮಿಳಿನಲ್ಲಿ ಅಪ್ಪೋಡಿಯಡಿ ಮುಂಡೆ ಎಂದು ಅಟ್ಟಹಾಸ ಮಾಡಿದರು ರಾಯರುಗಿದ್ದು ಅಯ್ಯೋ ತಿರುವ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 ಮುಖ ಪೆಚ್ಚಾಯ್ತು ಕೂಡಲೇ ರಾಯರೆ ಎರಡು ಕಾಲುಗಳನ್ನು ಹಿಡಿದುಕೊಂಡರು ಕೆನ್ನೆಗೆ ಬಿಗಿದುಕೊಂಡರು ರಾಯರಿಗೆ ಎಲ್ಲ ಅರ್ಥವಾಯಿತು ಇದು ಹುಡುಗಾಟ ಕುಪ್ಪುಸ್ವಾಮಿ ಮೊದಲಿಯಾರರು ಕುಪ್ಪುಸ್ವಾಮಿ ಮೊದಲಿಯಾರರು ಆರ್ಮಗ ಮೊದಲಿಯಾರರ ಅಣ್ಣಂದಿರು ಅವರು ಡಾಕ್ಟರು ಡಿಸ್ಟಿಕ್ ಸರ್ಜರಿ ದರಿಂದ ನಿವೃತ್ತರಾದವರು ಅವರು ದಯಾಶೀಲರು ಮತ್ತು ಸಂತುಷ್ಟಚಿತ್ತರು ಬಹುಮಂದಿಗೆ ಉಪಕಾರ ಮಾಡಿದವರೆಂದು ನಾನು ಕೇಳಿದ್ದೇನೆ ಕುಪ್ಪುಸ್ವಾಮಿ ಮೊದಲಿಯಾರರು ಕನ್ನಡ ಸಾಹಿತ್ಯ ವಿಷಯದಲ್ಲಿ ಉತ್ಸಾಹಿಗಳಾಗಿದ್ದರು ಮಹಾಕವಿ ಬಸಪ್ಪ ಶಾಸ್ತ್ರಿಗಳವರಿಗೂ ಸ್ವಾಮಿ ಮೊದಲಿಯಾರರಿಗೂ ತುಂಬ ಸ್ನೇಹ ಬೆಳೆದಿತ್ತು ಶಾಸ್ತ್ರಿಗಳವರು ಸಂಸ್ಕೃತ ಉತ್ತರ ರಾಮಚರಿತ್ರೆಯನ್ನು ಕನ್ನಡ ಕನ್ನಡಕ್ಕೆ ಪರಿವರ್ತನೆ ಮಾಡಿದ್ದು ಕುಪ್ಪುಸ್ವಾಮಿ ಮೊದಲಿಯಾರರ ಪ್ರೋತ್ಸಾಹದಿಂದ ಎಂದು ಕೇಳಿದ್ದೇನೆ ಆ ಕನ್ನಡ ಉತ್ತರ ರಾಮಚರಿತ್ರೆಯ ಲಿಖಿತ ಪತ್ರಗಳು ಬಹುಕಾಲ ಕುಪ್ಪು ಕುಪ್ಪುಸ್ವಾಮಿ ಮೊದಲಿಯಾರರ ಮನೆಯಲ್ಲಿ ಇದ್ದವಂತೆ ನಾನು ಕುಪ್ಪು ಸ್ವಾಮಿ ಮೊದಲಿಯಾರರನ್ನು ಎಷ್ಟೋ ಸಂದರ್ಭಗಳಲ್ಲಿ ಕಂಡಿದ್ದವನು ಅವರದು ಮಾತು ಆದರೆ ಮನಪೂರ್ವಕವಾದ ಮಾತು ನಾನು ತಿಳಿದಿರುವ ಸಾಧು ಸಜ್ಜನರಲ್ಲಿ ಅವರ ಹೆಸರು ಮೊದಮೊದಲನೆಯೇ ಮೊದಮೊದಲೇ ಬರುತ್ತದೆ